ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಒಂದು ಸಾರಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ವೆಂಕಟಕೃಷ್ಣಯ್ಯನವರ ಮುಂದಾಳುತನದಲ್ಲಿ ಕೆಲ ಸದಸ್ಯರು ಸೇರಿ ಸರ್ಕಾರಕ್ಕೆ ಒಂದು ಮನವಿ ಮಾಡಿದರು ಸಭೆ ಹನ್ನೆರಡು ತಿಂಗಳಿಗೆ ಒಂದು ಸಲ ಸೇರುತ್ತದೆ ಪ್ರಜಾಪರವಾದ ವಿಚಾರಣೆ ಮೇಲ್ಪಂಕ್ತಿಗಳಿಗೆ ಅಷ್ಟು ಸಾಲದು ಪ್ರಜಾಪ್ರತಿನಿಧಿಗಳು ಒಂದು ಸಾರಿ ಸಭೆ ಸೇರಿ ಆದ ಬಳಿಕ ಇನ್ನೊಂದು ಸಾರಿ ಸೇರುವಷ್ಟರೊಳಗಾಗಿ ಸರ್ಕಾರದ ಕಾರುಬಾರಗಳನ್ನು ಪ್ರಜಾಸಭೆಯ ದೃಷ್ಟಿಯಿಂದ ವಿಮರ್ಶನೆ ಮಾಡುವುದಕ್ಕೂ ಹೊಸ ಹೊಸ ಕಾನೂನು ಕಟ್ಟುಪಾಡುಗಳನ್ನು ಪರಿಶೀಲಿಸಿ ಸೂಚನೆ ಕೊಡುವುದಕ್ಕೂ ಒಂದು ಸ್ಥಾಯಿ ಸಮಿತಿಯನ್ನು ಸರ್ಕಾರವು ರಚಿಸಿ ಅದಕ್ಕೆ ತಕ್ಕ ಅಧಿಕಾರ ಕೊಡಬೇಕು ಇದು ಆ ಮನವಿಯ ಸಾರಾಂಶ ಸರ್ಕಾರವು ಇದಕ್ಕೆ ಕೊಡಲಿಲ್ಲ ಮನವಿ ಮಾಡಿದವರಲ್ಲಿ ಯುರೋಪಿಯನ್ ಪ್ಲಾಂಟರ್ಗಳಾದ ಕ್ರಾಫರ್ಡ್ ಮೊದಲಾದವರು ಇದ್ದರು ಮನವಿದಾರರ ಪರವಾಗಿ ಸರ್ಕಾರಕ್ಕೆ ಜ್ಞಾಪಕ ಪತ್ರಗಳನ್ನು ಬರೆದದ್ದಾಯಿತು ಸರ್ಕಾರ ಅದನ್ನು ಗಮನಿಸಲಿಲ್ಲ ಅನಂತರ ಮನವಿದಾರರು ತಮ್ಮ ಸಹಸದಸ್ಯರ ಸಭೆಯೊಂದನ್ನು ಕರೆದು ಆ ಸಭೆ ತಾನೇ ಒಂದು ಸ್ಥಾಯಿ ಸಮಿತಿಯನ್ನು ನಿಯಮಿಸುವಂತೆ ಮಾಡಿದರು ಹೀಗೆ ನಿಯಮಿತವಾದ ಸಮಿತಿಯು ಸಮಿತಿಯ ಪರವಾಗಿ ಅದನ್ನು ಸರ್ಕಾರ ಅಂಗೀಕರಿಸಿ ಮನ್ನಿಸಬೇಕೆಂದು ಪತ್ರ ಬರೆದದ್ದಾಯಿತು ಅದಕ್ಕೂ ಜವಾಬ್ದು ಬರಲಿಲ್ಲ ಅಲ್ಲಿಂದ ಮುಂದೆ ನಡೆದ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನದಲ್ಲಿ ಸಮಿತಿಯ ವಿಚಾರವನ್ನು ಸದಸ್ಯರು ಎತ್ತಿದರು ಸಭಾ ಸಭಾಧ್ಯಕ್ಷರಾದ ದಿವಾನ್ ಶೇಷಾದ್ರಯ್ಯರವರಿಗೆ ಕೋಪ ಬಂದಿತು ಮಾತುಗಳು ಎರಡು ಕಡೆಯೂ ಬಿಸಿ ಬಿಸಿಯಾದವು ವೆಂಕಟಕೃಷ್ಣಯ್ಯನ ವಾಟ್ ಅಬೌಟ್ ದೇಷಾದ್ರಯ್ಯ ಮೆನಿ ಮೆಂಬರ್ಸ್ ಆಫ್ ಡೋ ನಾಟ್ ಬರ್ನ್ ಬಾಡಿಸ್ ದೆನ್ ಇಟ್ ಈಸ್ ಬರ್ಡ್ ಇಟ್ಸ್ ವಿಲ್ ಬಿ ರೇಸ್ ಹೀಗೆ ನಡೆಯಿತು ಕೋಲಾಹಲ ಶೇಷಾದ್ರಯ್ಯರವರ ದೊಡ್ಡತನ ಆದರೆ ಶೇಷಾದ್ರಯ್ಯರವರು ವ್ಯಕ್ತಿಶಃ ದೊಡ್ಡ ಮನುಷ್ಯರು ರಾಜಕೀಯ ರಂಗದ ಸ್ನೇಹ ವಿರೋಧಗಳನ್ನು ವೈಯಕ್ತಿಕ ಕ್ಷೇತ್ರಕ್ಕೆ ತರುತ್ತಿರಲಿಲ್ಲ ವೈಯಕ್ತಿಕ ಕ್ಷೇತ್ರದಲ್ಲಿ ಅವರು ವೆಂಕಟ ದೊಡ್ಡತನವನ್ನು ಮನಸಾರ ಒಪ್ಪಿಕೊಂಡಿದ್ದರು ಶೇಷಾದ್ರಯ್ಯರವರ ಮಕ್ಕಳಲ್ಲಿ ಇಬ್ಬರು ಮೂವರು ವೆಂಕಟ ಕಾಸಾ ಶಿಷ್ಯರು ಕೃಷ್ಣಯ್ಯನವರು ಡೆಪ್ಯೂಟಿ ಕಮಿಷನರ್ ಆಗಿದ್ದಾಗ ವೆಂಕಟ ಕೃಷ್ಣಯ್ಯನವರು ಮಾಡಿದ ಶಿಫಾರ ಶಿಫಾರಸುಗಳಿಗೆಲ್ಲ ಗೌರವ ಕೊಟ್ಟು ನಡೆಸಿದರು ವೆಂಕಟ ಕೃಷ್ಣಯ್ಯನವರು ಶಿಫಾರಸು ಪತ್ರ ಕೊಡುವುದರಲ್ಲಿ ನಿಸೀಮರು ಯಾರಿಗೆ ಏನು ಬೇಕಾದರೂ ಬರೆದುಕೊಡುವರು ಬೇಕೆಂದು ಕೇಳಿದವನಿಗೆ ಇಲ್ಲವೆಂದದೇ ಇಲ್ಲ ಹೀಗೆ ಅಯೋಗ್ಯರು ಮುಂದೆ ಬಂದ ಸಂದರ್ಭಗಳು ಎಷ್ಟೋ ಅವಿಚಾರದ ಶಿಫಾರಸು ಒಂದಾನೊಂದು ಇಲಾಖೆಯ ಒಬ್ಬ ಬಾರಿ ಉದ್ಯೋಗಸ್ಥರು ಯಾವುದೋ ಅ ಕಾರ್ಯ ನಡೆಸಿದ್ದರೆಂದು ಅವರ ಮೇಲೆ ದೂರು ಬಂದು ಅವರ ವಿಚಾರಣೆಯಾದ ಅನಂತರ ಆ ಅಧಿಕಾರಿಯನ್ನು ನಿರ್ಬಂಧವಾಗಿ ನಿವೃತ್ತಿ ಮಾಡಲಾಯಿತು ಆ ಅಧಿಕಾರಿ ವೆಂಕಟಕೃಷ್ಣಯ್ಯನವರಲ್ಲಿ ಮೊರೆಹೊಕ್ಕ ಆತನಿಂದ ಆಗಿದ್ದ ಅನ್ಯಾಯವೆಂದು ಹೇಳಲಾದ ದೂರು ಸತ್ಯವಲ್ಲವೆಂದು ಆ ಅಧಿಕಾರಿ ಪರಮ ಪ್ರಾಮಾಣಿಕನೆಂದು ಸತ್ಯಾಸಂಧನೆಂದು ಭಗವದ್ಭಕ್ತನೆಂದು ಮಹಾ ನಿಸ್ಪೃಹನೆಂದು ದಿನ ಲೇಖನಗಳು ಆರಂಭವಾದವು ಬಹುದಿನ ಹೀಗೆ ನಡೆಯಿತು ಅದರಿಂದ ಏನೂ ಫಲವಾದಂತೆ ತೋರಲಿಲ್ಲ ಆಮೇಲೆ ವೆಂಕಟಕೃಷ್ಣಯ್ಯನವರು ಆ ಅಧಿಕಾರಿಯನ್ನು ಕುರಿತು ಪ್ರಶಂಸೆ ಮಾಡಿ ಒಂದು ಪತ್ರವನ್ನು ದಿವಾನ್ ವಿಶ್ವೇಶ್ವರಯ್ಯನವರಿಗೆ ಕಳಿಸಿದರು ದಿವಾನರು ಪ್ರತ್ಯುತ್ತರ ಬರೆದು ವೆಂಕಟ ಕೃಷ್ಣಯ್ಯನವರನ್ನು ಮುಖತಃ ನೋಡುವಂತೆ ಆಹ್ವಾನಿಸಿದರು ಅಂದು ವೆಂಕಟ ಕೃಷ್ಣಯ್ಯನವರ ಜೊತೆಯಲ್ಲಿ ನಾನು ಹೋಗಿದ್ದೆ ವಿಶ್ವೇಶ್ವರಯ್ಯನವರು ಕುಶಲ ಪ್ರಶ್ನೆಗಳಾದ ಮೇಲೆ ಒಂದು ಕಾಗದ ಕಾಗದದ ಕಟ್ಟನ್ನು ವೆಂಕಟ ಕೈಗೆ ಕೊಟ್ಟು ಅದನ್ನು ನೋಡಬೇಕೆಂದರು ವೆಂಕಟ ಕೃಷ್ಣಯ್ಯನವರು ಸಾವಧಾನವಾಗಿ ಓದಿ ಕಾಗದದ ಕಟ್ಟನ್ನು ಮೇಜಿನ ಮೇಲಿಟ್ಟು ನೋಡಿದಿರಾ ಆತ ಇದನ್ನೆಲ್ಲಾ ನನಗೆ ಹೇಳಲೇ ಇಲ್ಲವಲ್ಲ ಏನೇನೋ ಮಾಡಿಕೊಂಡಿದ್ದಾನಲ್ಲ ಎಂದರು ವಿಶ್ವೇಶ್ವರಯ್ಯನವರು ಹೇಳಿದರು ನೋಡಿ ನೀವು ಪೇಪರ್ಗಳಲ್ಲಿ ಬರೆದು ನನಗೆ ಕಾಗದ ಕಳಿಸ್ ಕಳಿಸಿ ಇಷ್ಟೆಲ್ಲರಗಲೆ ಮಾಡಿದಿರಿ ನಿಮ್ಮ ಕೈಗೆ ನಾನು ಕೊಟ್ಟದ್ದು ಒಂದು ಸಮಿತಿಯವರ ರಿಪೋರ್ಟ್ ಆ ಸಮಿತಿಯ ಮೆಂಬರುಗಳಿಗಿಂತ ಸತ್ಯಸಂಧರು ಸಮರ್ಥರೂ ಆದ ದೊಡ್ಡ ಮನುಷ್ಯರನ್ನು ನಾನು ಎಲ್ಲಿಯೂ ಕಂಡಿಲ್ಲ ನೀವು ಅದನ್ನು ಅಂಗೀಕರಿಸುತ್ತೀರಷ್ಟೇ ವೆಂಕಟಕೃಷ್ಣಯ್ಯನವರು ಇಲ್ಲದೆ ಉಂಟೆ ಅವರೆಲ್ಲಾ ಸತ್ಯಸಂಧರು ನಿಷ್ಪೃಹರಾದವರು ವಿಶ್ವೇಶ್ವರಯ್ಯನವರು ನಿಮ್ಮ ಸ್ನೇಹಿತರನ್ನು ಪ್ರಾಸಿಕ್ಯೂಟ್ ಮಾಡಬೇಕೆಂದು ಶಿಫಾರಸು ಮಾಡಿದ್ದಾರೆ ನಿಮಗಾಗಿ ಆ ಪ್ರಾಸಿಕ್ಯೂಷನ್ ಕ್ರಮವನ್ನು ನಾನು ತಡೆದಿದ್ದೇನೆ ಇನ್ನು ಮೇಲೆ ಆ ಮನುಷ್ಯನ ವಿಷಯ ಮಾಡಿದರೆ ಪ್ರಾಸಿಕ್ಯೂಷನ್ ಮಾಡಿಸಿ ಕೋರ್ಟಿನವರು ಸತ್ಯಾಂಶವನ್ನು ಹೊರಗೆ ಹಾಕುವಂತೆ ಮಾಡಬೇಕಾಗುತ್ತದೆ ವೆಂಕಟ ಕೃಷ್ಣಯ್ಯನವರು ಆ ಮನುಷ್ಯನನ್ನು ಒಳ್ಳೆಯ ಮಾತುಗಳಲ್ಲಿ ಶಪಿಸುತ್ತ ಹೊರಗೆ ಬಂದರು ಪ್ರೊಫೆಸರ್ ವೆಂಕಟನಾರ ನಾರಾಯಣಪ್ಪನವರಂತೆ ವೆಂಕಟಕೃಷ್ಣಯ್ಯನವರು ಮೊದಲು ನಂಬುವುದು ಮನುಷ್ಯ ಅಯೋಗ್ಯನೆಂದು ಗೊತ್ತಾದ ಮೇಲೆ ಎಂತ ಕ್ಲೆವರ್ ರಾಸ್ಕಲ್ ಎಂದು ಶ್ಲಾಘನೆ ಮಾಡುವುದು ಪದ್ಧತಿ ಬರವಣಿಗೆ ವೆಂಕಟ ಒಳ್ಳೆಯ ವಿದ್ವಾಂಸರು ಆದರೆ ವಿದ್ವತ್ತೆಯನ್ನು ಎಂದು ಪ್ರಕಾಶಪಡಿಸಿದವರಲ್ಲ ಅವರ ಸಂಸ್ಕೃತ ಸಾಹಿತ್ಯದಲ್ಲಿ ಚೆನ್ನಾಗಿ ಪರಿಷ್ಕ್ರಮ ಮಾಡಿದರು ಅವರ ಇಂಗ್ಲಿಷ್ ಅಂತೂ ವೀರ್ಯವತ್ತಾದದ್ದು ಮತ್ತು ಗಂಭೀರವಾದದ್ದು ಅವರ ಕನ್ನಡ ಸರಳತೆಗೂ ಲಾಲಿತ್ಯಕ್ಕೂ ಓಜಸ್ಸಿಗೂ ಆದರ್ಶಪ್ರಾಯವಾದದ್ದು ಅವರ ಕನ್ನಡ ಗ್ರಂಥಗಳಲ್ಲಿ ನಮ್ಮ ಲಕ್ಷ್ಮೀನಾರಾಯಣಪ್ಪನವರು ಎರಡನ್ನೂ ಪದೇ ಪದೇ ಉದಾಹರಿಸುತ್ತಿದ್ದರು ಒಂದು ಧನಾರ್ಜನೆಯ ಕ್ರಮ ಇನ್ನೊಂದು ಚೋರಗ್ರಹಣ ತಂತ್ರ ಈ ಮಾತನ್ನು ಲಕ್ಷ್ಮೀನಾರಾಯಣಪ್ಪನವರು ವೆಂಕಟ ಎದುರಿಗೆ ಅವರ ಮುಖಕ್ಕೆ ತಿಕ್ಕಿದಂತೆ ಹೇಳುವರು ವೆಂಕಟ ಕೃಷ್ಣಯ್ಯನವರು ತಾವೋ ಧನಾರ್ಜನೆಯ ಕ್ರಮ ತಿಳಿದವರು ನ್ಯೂಸ್ ಪೇಪರ್ ಕೆಲಸಕ್ಕೆ ಬರುವುದಿಲ್ಲ ಎಂಬುದು ಲಕ್ಷ್ಮೀನಾರಾಯಣಪ್ಪನವರ ಮೊದಲನೆಯ ಟೀಕೆ ನಿಮ್ಮ ಕ್ರಮದಲ್ಲಿ ದನಾರ್ಜನೆ ಮಾಡ ಹೊರಟರೆ ಪದ್ಮಾಲಯವನ್ನು ಮಾರಬೇಕಾಗಿ ಬಂದದ್ದೇ ಅದಕ್ಕೆ ದೃಷ್ಟಾಂತ ಇನ್ನು ಚೋರಗ್ರಹಣ ತಂತ್ರ ನಿಮಗೆ ಮನಿ ಆರ್ಡರ್ ಬರುತ್ತದಲ್ಲ ಚಂದಾಹಣ ನೀವು ಆಗ ಕೂಪನಿಗೆ ರುಜು ಹಾಕಿದ್ದೀರಲ್ಲ ಎಂದಾದರೂ ಹಣ ಎಣಿಸಿದ್ದೀರಾ ಅವರ ಚೋರಗ್ರಹಣ ತಂತ್ರವು ಅವರ ಕ್ರಮಕ್ಕೆ ಸಹಕಾರಿಯಾಗಿದ್ದು ಅವರ ಪ್ರತಿಕ್ರಿಯೆ ಪತ್ರಿಕೆಯ ಆಫೀಸಿನಲ್ಲಿಯೇ ಚೋರರಿದ್ದಿದ್ದು ಎಲ್ಲ ಕೆಲಸಗಾರರಿಗೂ ಗೊತ್ತಿತ್ತು ಮನೆಯ ಆಡರುಗಳು ಬಂದಾಗ ಯಾರು ಹತ್ತಿರ ಬಿದ್ದರೆ ಅವರು ಹಣವನ್ನು ಸ್ವಾಯತ್ತ ಮಾಡಿಕೊಳ್ಳುವರು ಅವರ ಮನೆಗೂ ಆಫೀಸಿಗೂ ಸ್ಕೂಲಿಗೂ ಸಾಮಾನುಗಳನ್ನು ತರಿಸ ತರುವ ಅವರು ಕೊಟ್ಟ ಹಣವನ್ನು ತಲುಪಿಸುವವರಲ್ಲಿಯೂ ಚೌರ್ಯ ದಿನೇ ದಿನೇ ನಡೆಯುತ್ತಿತ್ತು ಅದು ಎಲ್ಲರಿಗೂ ಗೊತ್ತಿತ್ತು ವೆಂಕಟಕೃಷ್ಣಯ್ಯನವರ ವಿನ ಅವರು ಆ ಚೋರರನ್ನು ಏನೋ ಪುಣ್ಯಾತ್ಮ ಏನೋ ಮಹನೀಯ ಎಂದು ಕರೆಯುವುದನ್ನು ಮಾತ್ರ ನಿಲ್ಲಿಸಲೇ ಇಲ್ಲ ಧನಾರ್ಜನೆಯ ಕ್ರಮ ಲಕ್ಷ್ಮೀನಾರಾಯಣಪ್ಪನವರು ಒಂದು ಜಾಗರೂಕತೆಯನ್ನು ಪದ್ಧತಿಯಲ್ಲಿಟ್ಟುಕೊಂಡಿದ್ದರು ವೆಂಕಟ ಕೃಷ್ಣಯ್ಯನವರು ಯಾವಾಗ ಬೆಂಗಳೂರಿಗೆ ಬಂದರೂ ಲಕ್ಷ್ಮೀನಾರಾಯಣಪ್ಪನವರ ಮನೆಯಲ್ಲಿಯೇ ಇಳಿದುಕೊಳ್ಳುತ್ತಿದ್ದರು ಅವರು ವಾಪಸ್ ಹೊರಟಾಗ ಲಕ್ಷ್ಮೀನಾರಾಯಣಪ್ಪನವರು ರೈಲ್ವೆ ಸ್ಟೇಷನ್ಗೆ ಬಂದು ಒಂದು ಚೀಟಿಯಲ್ಲಿ ಎಷ್ಟು ಹಣವಿದೆ ಎಂದು ಗುರುತು ಹಾಕಿ ಆ ಚೀಟಿಯನ್ನು ಆ ಹಣವನ್ನು ವೆಂಕಟಕೃಷ್ಣಯ್ಯನವರ ದೋತ್ರದ ಸೆರಗಿನಲ್ಲಿ ಗಂಟು ಹಾಕಿ ಆ ಗಂಟನ್ನು ಹಿಡಿಯಲ್ಲಿ ಸಿಕ್ಕಿಸಿ ಭದ್ರಾಭದ್ರಾ ಎನ್ನುತ್ತಿದ್ದರು ಇಷ್ಟೆಲ್ಲಾ ಮಾಡಿದರೂ ಅಷ್ಟು ಹಣ ಮೈಸೂರಿಗೆ ತಲುಪುತ್ತಿರಲಿಲ್ಲ ಬಿಡದಿ ಸ್ಟೇಷನಿನಲ್ಲಿ ಬೆತ್ತ ಮಾರುವವನು ಒಂದು ಬೆತ್ತ ತೋರಿಸಿದ ನೆನ್ನಿ ಇದೆಷ್ಟೋ ಪುಣ್ಯಾತ್ಮ ಮೂರೇ ರೂಪಾಯಿ ಬುದ್ಧಿ ಬಲು ಪಸಂದಾಗೈತೆ ಮೂರು ರೂಪಾಯಿ ಕಳೆಯಿತು ರಾಮನಗರದ ಸ್ಟೇಷನಿನಲ್ಲಿ ಬಾಳೆಹಣ್ಣು ನಾಲ್ಕು ಬಾಳೆಹಣ್ಣಿಗೆ ಎಂಟಾಣೆ ಹೋಯಿತು ಎಷ್ಟೋ ಸಾರಿ ಒಂದು ರೂಪಾಯಿ ಬಂದ ಕೊಡುವರು ಚಿಲ್ಲರೆ ವಾಪಸ್ ಕೇಳೋಣವೇ ಇಲ್ಲ ಒಂದು ಸಾರಿ ಚನ್ನಪಟ್ಟಣದ ಸ್ಟೇಷನಿನಿಂದ ಬಣ್ಣದ ಗೊಂಬೆ ಬುಗುರಿಗಳನ್ನು ತಂದರು ಲಕ್ಷ್ಮೀನಾರಾಯಣಪ್ಪನವರು ಕೇಳಿದರು ಇದು ಯಾರಿಗೆ ಮಕ್ಕಳಿಗೆ ಆಡೋದಕ್ಕೆ ಇರಲಿ ಈ ಮನೆಯಲ್ಲಿ ಬೊಂಬೆಯಾಟ ಆಡುವವರು ಯಾರಿದ್ದಾರೆ ವೆಂಕಟಕೃಷ್ಣಯ್ಯನವರು ನನ್ನ ಕಡೆ ಕೈ ತೋರಿಸಿ ತೋರಿಸಿದರು ನಾನು ಕೇಳಿದೆ ನನಗೇನು ಹೌದು ಇನ್ನೊಂದು ಸಾರಿ ಕಾರಾ ಬುಂದಿ ಲಡ್ಡು ಪಟ್ಟಣಗಳನ್ನು ಮದ್ದೂರಿನಿಂದ ತಂದರು ಲಕ್ಷ್ಮೀನಾರಾಯಣಪ್ಪನವರು ರೇಗಿ ಕೂಗಾಡಿದರು ವೆಂಕಟಕೃಷ್ಣಯ್ಯನವರು ಪಾಪ ಮಗುತ್ತಿನಲಿ ಎಂದು ಅದನ್ನೆಲ್ಲಾ ನನ್ನ ಕೈಯಲ್ಲಿ ರಾಶಿ ಮಾಡಿದರು ಹೀಗೆ ಹುಚ್ಚಾಟ ಹಣವೆಂದರೆ ಹಿಡಿತವಿಲ್ಲ ಇದು ಅವರ ಧನಾರ್ಜನೆಯ ಕ್ರಮ ಧರ್ಮಸತ್ರ ವೆಂಕಟ ಜೀವಮಾನದಲ್ಲಿ ಅವರು ವ್ಯಕ್ತಿಶಃ ಶಾಂತಿ ವಿಶ್ರಾಂತಿಗಳನ್ನು ಅನುಭವಿಸಿದ ಕಾಲ ಯಾವುದೋ ನಕಾಣೆ ನನ್ನ ಐವತ್ತು ಅರವತ್ತು ವರ್ಷಗಳ ಅನುಭವದಲ್ಲಿ ಅವರಿಗೆ ಖಾಸಗಿ ವ್ಯಕ್ತಿ ಜೀವನ ಇದ್ದಂತೆಯೇ ತೋರಲಿಲ್ಲ ಅವರ ಮನೆ ಧರ್ಮಶತ್ರ ಸತ್ರ ಅವರು ಕುಳಿತಿದ್ದ ಕಡೆ ಸಂತೆ ಊಟಕ್ಕೂ ಮಾತಿಗೂ ಯಾರು ಯಾರೋ ಬಂದು ಸೇರುತ್ತಿದ್ದರು ಪರಿಚಿತರು ಅಪರಿಚಿತರು ಸ್ನೇಹಿತರು ಕಪಟ ಸ್ನೇಹಿತರು ವಿದ್ಯಾರ್ಥಿಗಳು ಸಾರ್ವಜನಿಕರು ಅಧಿಕಾರಿಗಳು ಲಾಯರ್ಗಳು ಪಂಡಿತರು ಉಪಾಧ್ಯಾಯರು ಇರುತ್ತಿದ್ದರು ಯಾರಿಗೆ ಏನು ಉದ್ದೇಶವಿತ್ತೋ ಗೊತ್ತಾಗುತ್ತಿರಲಿಲ್ಲ ಗೊತ್ತಾದ ವಿದೇಶವಿದ್ದವರು ಇಬ್ಬರೋ ಮೂವರೋ ಇದ್ದರೆ ಬೇರೋಜುಗಾರರು ಎಂಟು ಹತ್ತು ಮಂದಿ ಹೀಗೆ ಸಾಗುತ್ತಿತ್ತು ದಿನ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೂ ಅವರಿಗೆ ಊಟದ ಹೊತ್ತು ನಿದ್ದೆ ಹೊತ್ತು ಎನ್ನುವ ಎನ್ನದೇ ಜನ ಬಂದದ್ದು ಬಂದದ್ದೇ ಹೋದದ್ದು ಹೋದದ್ದೇ ಈ ಜನ ದಸರಾ ಕಾಲದಲ್ಲಿಯೂ ಮಹಾರಾಜರ ವರ್ಧಂತಿಯ ಕಾಲದಲ್ಲಿಯೂ ಇನ್ನೂ ಹೆಚ್ಚಾಗಿರುತ್ತಿತ್ತು ಅವರು ಪದ್ಮಾಲಯದಲ್ಲಿದ್ದಾಗ ನಾನು ಕಂಡ ಒಂದು ಬೆಳಗಿನ ಅನುಭವವನ್ನು ಹೇಳುತ್ತೇನೆ ಸುಮಾರು ಆರುಕಾಲು ಗಂಟೆಯ ವೇಳೆಗೆ ಇಬ್ಬರು ಮೂರು ಮಂದಿ ಬಂದಿರುವರು ಏಳು ಗಂಟೆಯ ವೇಳೆಗೆ ಐದಾರು ಮಂದಿ ಅವರಲ್ಲಿ ಕೆಲವರು ಲಾಯರುಗಳು ಒಬ್ಬಿಬ್ಬರು ಇತರ ಗಣ್ಯ ವ್ಯಕ್ತಿಗಳು ಅವರಲ್ಲಿ ಯಾರೋ ಒಬ್ಬರು ಯಾವುದೋ ಊರಿನ ಸುದ್ದಿ ಎತ್ತುವರು ಆ ಅನ್ಯಾಯ ಕೇಳುವವರೇ ಇಲ್ಲ ಎಂದು ಕೂಗಾಡುವರು ಇನ್ನೊಬ್ಬರು ಯಾವನೋ ಅಧಿಕಾರಿಯನ್ನು ನಿಂದಿಸುವರು ಹೀಗೆ ಕೂಗಾಟರಿಗಾಟಗಳು ಏಳುವರೆಯ ಏಳುವರೆ ಗಂಟೆಯವರೆಗೆ ನಡೆಯುವುದು ಎಲ್ಲರಿಗೂ ಉಪ್ಪಿಟು ಕಾಫಿಗಳ ಸೇವೆ ನಡೆಯುವುದು ಬಳಿಕ ಅವರೆಲ್ಲಾ ಎದ್ದು ಒಬ್ಬೊಬ್ಬರಾಗಿ ತಮ್ಮ ದಾರಿ ಇದು ಆ ದೊಡ್ಡ ಮನುಷ್ಯರಗಳ ದೇಶ ರೀತಿ ವೆಂಕಟಕೃಷ್ಣಯ್ಯನವರಿಗೆ ಆ ಜನದ ಯೋಗ್ಯತೆ ತಿಳಿದಿರಲ ತಿಳಿದಿರಲಿಲ್ಲವೆಂದಲ್ಲ ಅನೇಕ ಮಂದಿ ಸ್ನೇಹಿತರು ಅವರನ್ನು ಯಾವುದೋ ತಂಟೆಗೆ ಸಿಕ್ಕು ಹಾಕಿಸಿ ಸಮಯದಲ್ಲಿ ಕೈಕೊಟ್ಟದನ್ನು ಅವರು ಮರೆತಿರಲಿಲ್ಲ ಆದರೆ ಅವರು ಯಾರನ್ನೂ ಎಂದು ಹಂಗಿಸಿದವರಲ್ಲ ಆಕ್ಷೇಪಿಸಿದವರಲ್ಲ ಅಸಮಾಧಾನ ಅವರು ಹೀಗೆ ಎಲ್ಲರನ್ನೂ ಕ್ಷಮಿಸಿ ಎಲ್ಲರನ್ನೂ ಆಧರಿಸುತ್ತಿದ್ದು ದಕ್ಕೆ ಮೂರು ಕಾರಣಗಳನ್ನು ನಾನು ಊಹಿಸಿಕೊಂಡಿದ್ದೇನೆ ಅವರದು ದಾಕ್ಷಿಣ್ಯದ ಪ್ರಕೃತಿ ಸ್ವಭಾವದಲ್ಲಿಯೇ ಅವರು ಮೃದುಲ ಸಾರ್ವಜನಿಕ ಕಾರ್ಯದಲ್ಲಿ ಇರುವವರು ಯಾರನ್ನೂ ವಿರೋಧ ಮಾಡಿಕೊಳ್ಳಬಾರದು ಯಾವ ಸಮಯದಲ್ಲಿ ಯಾರಿಂದ ಏನು ಸಹಾಯ ಬೇಕಾದಿತ್ತೋ ಮೂರು ಪ್ರತಿಯೊಬ್ಬನಿಗೂ ತನ್ನನ್ನು ತಾನು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಕೊಡಬೇಕು ಅವನನ್ನು ಬೈದು ಚೀಮಾರಿ ಹಾಕಿದರೆ ಅವನಿಗೆ ರೋಷ ಬರುತ್ತದೆ ತಿದ್ದಿಕೊಳ್ಳುವ ಪ್ರವೃತ್ತಿಯನ್ನು ಆ ರೋಷ ಹೋಗಲಾಡಿಸುತ್ತದೆ ಈ ಯೋಚನೆಗಳಿಂದಲೋ ಹೇಗೋ ವೆಂಕಟಕೃಷ್ಣಯ್ಯನವರು ಎಲ್ಲರಲ್ಲಿಯೂ ವಿನಯದಿಂದಲೂ ವಿಶ್ವಾಸದಿಂದಲೂ ನಡೆದುಕೊಳ್ಳುತ್ತಿದ್ದರು ಜನ ಅವರನ್ನು ದಯಾಸಾಗರ ಭೀಷ್ಮಾಚಾರ್ಯ ಎಂದು ಮೊದಲಾಗಿ ಕರೆದಿದ್ದಾರೆ ಅದು ಅನುಚಿತವೆಂದಾಗಲಿ ಉತ್ಪ್ರೇಕ್ಷೆಯೆಂದಾಗಲಿ ಯಾರು ಯಾರೂ ಹೇಳರು ಆದರೆ ನಾನು ಅವರನ್ನು ಜೋನಿಬೆಲ್ಲದ ಗುಡಾಣ ಎಂದು ಕರೆದೇನು ಅವರನ್ನು ಬೇಕಾದವರು ಬೇಕಾದಂತೆ ಕಿತ್ತು ತಿಂದರು ಸರ್ವತೋಮುಖತೆ ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರ್ ಶ್ರೀನಿವಾಸರಾಯರು ವೆಂಕಟಕೃಷ್ಣಯ್ಯನವರನ್ನು ಅತ್ಯಂತ ಪ್ರೀತಿಯಿಂದ ಹಾಸ್ಯ ಮಾಡುತ್ತಿದ್ದರು ಮೈಸೂರಿನ ದರೋಡೆಕಾರರ ಸಂಘ ಎಂದು ಪುಂಡಾಡಿ ಜನರು ಒಂದು ಸಂಘ ಮಾಡಿ ಅದಕ್ಕೆ ಅಧ್ಯಕ್ಷರಾಗಬೇಕೆಂದು ವೆಂಕಟಕೃಷ್ಣಯ್ಯನವರನ್ನು ಕೇಳಿದ್ದರೆ ಇವರು ಅದಕ್ಕೆ ಬೇಡವೆನ್ನುತ್ತಿರಲಿಲ್ಲ ಎಂದು ಸಾವಿರದ ಒಂಬೈನೂರ ಹತ್ತು ಹೈಸ್ಕೂಲಿನಲ್ಲಿ ಒಂದು ಮಧ್ಯಾಹ್ನ ಎರಡು ಗಂಟೆಯಿಂದ ಏಳು ಏಳರವರೆಗೆ ಮೂರೋ ನಾಲ್ಕು ಕಾನ್ಫರೆನ್ಸ್ಗಳು ನಡೆದವು ಪ್ರತಿಯೊಂದಕ್ಕೂ ವೆಂಕಟಕೃಷ್ಣಯ್ಯನವರೇ ಅಧ್ಯಕ್ಷರು ಥಿಯಾಸಫಿಕಲ್ ಸೊಸೈಟಿ ಆರ್ಯ ಸಮಾಜ ಸಮಾಜ ಸುಧಾರಣೆ ವಿತಂತು ಸಂರಕ್ಷಣೆ ಗೋ ಸಂರಕ್ಷಣೆ ಈ ನಾನಾ ಉದ್ದೇಶಗಳಲ್ಲಿ ಒಂದೊಂದಕ್ಕೂ ಒಂದೊಂದು ಪರಿಶತ್ತು. ಎಲ್ಲದರಲ್ಲಿಯೂ ವೆಂಕಟಕೃಷ್ಣಯ್ಯನವರದೇ ಮುಖ್ಯ ಪಾತ್ರ ನಾನು ಆ ಸಭೆಗಳಲ್ಲಿ ಹಾಜರಿದ್ದೆ ಅವರು ವಿವಿಧಾಸಕ್ತಿಯನ್ನು ಅವರ ವಿವಿಧಾಸಕ್ತಿಯನ್ನು ನೋಡಿದೆ ಪ್ರತಿಯೊಂದು ವಿಷಯದಲ್ಲಿಯೂ ಯಾರಿಗೂ ಬೇಸರವಾಗದಂತೆ ಅಸಮಾಧಾನವಾಗದಂತೆ ಮಾತನಾಡಿದರು ಆಯಾ ಗುಣಗಳನ್ನು ಮಾತ್ರ ಒಂದೆರಡು ಮಾತುಗಳಲ್ಲಿ ಗಂಭೀರವಾಗಿ ಹೇಳುವರು ಹೀಗೆ ಅವರು ಎಲ್ಲರಿಗೂ ಬೇಕಾದವರು ಅಂದರಿಕ್ಕಿ ಮಂಚಿವಾಡು ಅನಂತಯ್ಯ ಶಾಸನ ಸಭೆಯಲ್ಲಿ ಸಾವಿರದ ಒಂಬೈನೂರ ಹದಿನೈದು ಹದಿನಾರರಲ್ಲಿ ಮೈಸೂರಿನ ಶಾಸನಸಭೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಒಂದು ಕಾನೂನು ವಿಚಾರದಲ್ಲಿತ್ತು ವೆಂಕಟಕೃಷ್ಣಯ್ಯನವರು ಆ ಸಭೆಯಲ್ಲಿ ಸಭೆಯಲ್ಲಿದ್ದರು ಕೌನ್ಸಿಲ್ ಮೆಂಬರ್ ಆಗಿದ್ದ ಸರ್ ಎಆರ್ ಬ್ಯಾನರ್ಜಿಯವರು ಆ ಕಾನೂನನ್ನು ಸಭೆಗೆ ಒಪ್ಪಿಸಿದರು ಆ ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದರು ಮೈಸೂರು ಪಟ್ಟಣದಿಂದ ಅನೇಕ ಮನವಿಗಳು ಬಂದಿವೆ ಅವುಗಳಲ್ಲಿ ಬಂದು ಮಿಸ್ಟರ್ ಎಂ ವೆಂಕಟಕೃಷ್ಣಯ್ಯ ಲಿಟರರಿ ಯೂನಿಯನ್ನಿನ ಪ್ರೆಸಿಡೆಂಟರು ಹೀಗೆ ಬರೆದಿದ್ದಾರೆ ಇನ್ನೊಂದು ಮಿಸ್ಟರ್ ಎಂ ವೆಂಕಟಕೃಷ್ಣಯ್ಯ ಮುನಿಸಿಪಲ್ ಕೌನ್ಸಿಲ್ ಮೆಂಬರು ಕೌನ್ಸಿಲಿನಲ್ಲಿ ಹೀಗೆ ಸೂಚಿಸಿದ್ದಾರೆ ಮೂರನೆಯದು ಮಿಸ್ಟರ್ ವೆಂಕಟಕೃಷ್ಣಯ್ಯ ಉಪಾಧ್ಯಾಯ ಸಂಘದ ಅಧ್ಯಕ್ಷರು ಹೀಗೆ ಬರೆದಿದ್ದಾರೆ ಮಿಸ್ಟರ್ ವೆಂಕಟಕೃಷ್ಣಯ್ಯನವರು ಪಂಡಿತ ಮಂಡಳಿ ಹೀಗೆ ಬರೆದಿದ್ದಾರೆ ಐದನೆಯದು ಮಿಸ್ಟರ್ ವೆಂಕಟಕೃಷ್ಣಯ್ಯನವರು ಮಹಾಜನಸಭೆಯ ಅಧ್ಯಕ್ಷರು ಹೀಗೆ ಹೇಳಿದ್ದಾರೆ ಬ್ಯಾನರ್ಜಿಯವರು ಈ ರೀತಿ ಏಳೆಂಟು ಸಂಸ್ಥೆಗಳ ಹೆಸರನ್ನು ಹೇಳಿ ಈ ಅಭಿಪ್ರಾಯಗಳನ್ನು ಓದಿ ಈ ಸಭೆಯಲ್ಲಿ ಒಬ್ಬ ವೆಂಕಟಕೃಷ್ಣಯ್ಯನವರು ಕುಳಿತಿದ್ದರೆ ಅವರು ಏನು ಹೇಳುತ್ತಾರೋ ಕುತೂಹಲದಿಂದ ನಿರೀಕ್ಷಿಸಿಕೊಂಡಿದ್ದೇನೆ ಈ ಮೇಲನ ಏಳೆಂಟು ಅಭಿಪ್ರಾಯಗಳಲ್ಲಿ ಇವರದು ಯಾವುದಾದರೂ ಉಂಟೆ ಅಥವಾ ಇವರದು ಒಂಬತ್ತನೆಯದೋ ಬ್ಯಾನರ್ಜಿಯವರ ಈ ವ್ಯಾಖ್ಯಾನವನ್ನು ವೆಂಕಟಕೃಷ್ಣಯ್ಯನವರು ಕೇಳುತ್ತಾ ಎಲ್ಲರೊಡನೆಯೂ ಸೇರಿನಕ್ಕೂ ಆಮೇಲೆ ಹೀಗೆ ಉತ್ತರ ಕೊಟ್ಟರು ನಾನು ಅನೇಕ ಸಭೆ ಸಂಸ್ಥೆಗಳಿಗೆ ಸೇರಿದ್ದೇನೆ ಆಯಾ ಸಭೆಯ ಆಯಾ ಸಂಸ್ಥೆಯ ಅಭಿಪ್ರಾಯವನ್ನು ಅಲ್ಲಲ್ಲಿ ನಿರ್ಣಯವಾದಂತೆ ಮನವಿ ಮಾಡಿದ್ದೇನೆ ಅದು ಸಭೆಯ ಅಧ್ಯಕ್ಷನ ಕರ್ತವ್ಯ ಈಗ ನಾನು ಇಲ್ಲಿ ನನ್ನ ಸ್ವಂತ ಅಧಿಕಾರದಲ್ಲಿ ತೋರಿದ್ದನ್ನು ಹೇಳುತ್ತೇನೆ ಇದು ವೆಂಕಟಕೃಷ್ಣಯ್ಯನವರ ಸರ್ವತೋಮುಖತೆ ಅವರು ಯಾರನ್ನೂ ನೋಲಿಸಲಾರರು ಗೃಹ ಜೀವನ ವೆಂಕಟಕೃಷ್ಣಯ್ಯನವರ ನೆಮ್ಮದಿಯನ್ನು ಕಂಡ ಕಾಲ ಯಾವುದೋ ಕಾರಣನೆಂದು ಹೇಳಿದೆ ಸಾವಿರದ ಒಂಬೈನೂರ ಹದ್ನಾಕರಲ್ಲೋ ದಸರಾ ಸಮಯದಲ್ಲಿ ನಾನು ಅವರ ಅತಿಥಿಯಾಗಿದ್ದೆ ಆಗ ಅವರು ರಮಾವಿಲಾಸ ಅಗ್ರಹಾರದ ಒಂದು ಮನೆಯಲ್ಲಿದ್ದರು ಅವರ ಮಗ ನಾರಾಯಣರಾಯರು ನನಗೆ ಪ್ರಿಯ ಮಿತ್ರರಾಗಿದ್ದರು ನಾರಾಯಣರಾಯರ ಕುಟುಂಬ ಶ್ರೀಮತಿ ರುಕ್ಮಿಣಿಯಮ್ಮನವರು ನನ್ನ ಪತ್ನಿಗೆ ಒಡ ಎಂಬಂತೆ ಇದ್ದರು ನನ್ನ ಹೆಂಗಸಿನ ಪ್ರಾಣ ಹತ್ತಿರ ಇದ್ದವರು ರುಕ್ಕಮ್ಮನವರು ನಾರಾಯಣರಾಯರು ರುಕ್ಕಮ್ಮನವರು ಅವರ ಮಗ ಉತ್ತರೋತ್ತರ ಐ ಸಿ ಎಸ್ ಐದು ಆರು ವರ್ಷದ ಹುಡುಗ ಎಂ ಸುಬ್ಬರಾಯರು ವೆಂಕಟಕೃಷ್ಣಯ್ಯನವರೊಡನೆ ಇದ್ದರು ನಾನು ಅಲ್ಲಿ ಬಿಡಾರ ಮಾಡಿದ್ದು ನಾರಾಯಣರಾಯರ ಮತ್ತು ಅವರ ಭಾರೆಯ ಪ್ರೀತಿಯ ಒತ್ತಾಯದ ಕಾರಣದಿಂದ ವೆಂಕಟಕೃಷ್ಣಯ್ಯನವರು ಗೃಹ ಜೀವನದಲ್ಲಿ ಅಷ್ಟಿಷ್ಟು ನೆಮ್ಮದಿ ಕಂಡ ಕಾಲ ಇದು ಎಂದು ನನ್ನ ತಿಳುವಳಿಕೆ ಮಗು ಸುಬ್ಬರಾಯನನ್ನು ಬಂದವರೆಲ್ಲಾ ನೋಡಿ ಸಂತೋಷ ಸುಂದರವಾದ ರೂಪ ಸುಂದರವಾದ ಬಣ್ಣ ಮುಖದಲ್ಲಿ ಬಹುಮಟ್ಟಿಗೆ ತಾತನ ಹೋಲಿಕೆ ಮಾತಿನಲ್ಲಿ ಚಟುವಟಿಕೆ ಇದನ್ನೆಲ್ಲ ಬಂದವರು ಮೆಚ್ಚಿಕೊಂಡಿದ್ದರು ಆ ಮೆಚ್ಚುಗೆಯನ್ನು ವೆಂಕಟಕೃಷ್ಣಯ್ಯನವರು ದೂರದಿಂದ ಕಂಡು ಹಿಗ್ಗುತ್ತಿದ್ದರು ಆ ಹಿಗ್ಗು ವೆಂಕಟಕೃಷ್ಣಯ್ಯನವರ ಕಣ್ಣುಗಳ ಕಣ್ಣುಗಳಿಂದಲೂ ಮತ್ತು ಕಾಂತಿಯಿಂದಲೂ ತೋರುತ್ತಿತ್ತೇ ಹೊರತು ಅವರ ಬಾಯಿಂದ ಹೊರಟದ್ದಲ್ಲ ವೆಂಕಟಕೃಷ್ಣಯ್ಯನವರಿಗೆ ಮೊದಲನೆಯ ಬಾರ್ಯ ವಿಯೋಗವಾದ ತರುವಾಯ ಎರಡನೆಯ ಬಾರ್ಯೆ ವೆಂಕಟಲಕ್ಷ್ಮಮ್ಮನವರೆಂಬುವರು ಈಕೆಯ ಅಣ್ಣಂದಿರ ಮಕ್ಕಳೇ ಶಿವಮೊಗ್ಗದಲ್ಲಿ ಲಾಯರಾಗಿ ಸಾಮ ಸೌಜನ್ಯದಿಂದಲೂ ಪ್ರಸಿದ್ಧರಾಗಿದ್ದ ಟಿ ವೆಂಕಟ ಸುಬ್ ಸುಬ್ಬಶಾಸ್ತಿಗಳು ವೆಂಕಟಲಕ್ಷ್ಮನವರು ವಿದ್ಯಾವತಿ ಸಂಸ್ಕೃತ ಆಕೆಗೆ ಚೆನ್ನಾಗಿ ಬರುತ್ತಿತ್ತು ಆಕೆಯ ಗುಣಾತಿಶಯಗಳನ್ನು ಶೀಲ ಸಂಪನ್ನತೆಯನ್ನು ಕುರಿತು ನಾನು ಅನೇಕರಿಂದ ಕೇಳಿದ್ದೇನೆ ಆ ದೀಪ ಮೇಲೆ ವೆಂಕಟಕೃಷ್ಣಯ್ಯನವರ ಗೃಹಜೀವನ ಮತ್ತಷ್ಟು ಬಡವಾಯಿತು ಕಷ್ಟದಾಯಿತು ವೆಂಕಟಕೃಷ್ಣಯ್ಯನವರಿಗೆ ನಾನು ಕಂಡಂತೆ ಇಬ್ಬರು ಸೋದರಿಯರಿದ್ದರು ಇಬ್ಬರೂ ಮಡಿಯುಟ್ಟಿದ್ದವರು ಒಬ್ಬಾಕೆ ಕಣ್ಣಿಲ್ಲದವಳು ಇನ್ನೊಬ್ಬ ಆಕೆ ಈ ಇಬ್ಬರೂ ಒಬ್ಬ ವ್ಯಕ್ತಿಯೇ ಎಂಬಂತೆ ಮನೆ ಕೆಲಸ ನಡೆಸುತ್ತಿದ್ದರು ಆ ಮನೆಯಲ್ಲಿ ಸೌಖ್ಯವೂ ಉತ್ಸಾಹವು ಎಷ್ಟು ಮಟ್ಟಿಗಿದ್ದಿರಬಹುದೆಂಬುದನ್ನು ಇದರಿಂದ ಊಹಿಸಿಕೊಳ್ಳಬಹುದು ಅಪಘಾತ ವೆಂಕಟಕೃಷ್ಣಯ್ಯನವರ ಎರಡನೆಯ ಮಗ ನಾರಾಯಣರಾಯರು ಅಮಲ್ದಾರ ದರ್ಜೆಯಲ್ಲಿದ್ದರು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಎಫಿಶಿಯೆನ್ಸಿ ಆಡಿಟ್ ಎಂಬ ಇಲಾಖೆ ಏರ್ಪಟ್ಟಿತ್ತು ಅದಕ್ಕೆ ನ್ಯಾಪತಿ ಮಾಧವರಾಯರು ಮುಖ್ಯಸ್ಥರಾಗಿದ್ದರು ಅವರ ಸಹಾಯಕರು ಎಂ ನಾರಾಯಣರಾಯರು ಎಂ ವೆಂಕಟಕೃಷ್ಣಯ್ಯನವರ ಮಕ್ಕಳು ಹೀಗಿದ್ದಾಗ ಒಂದು ಸಂಜೆ ನಾರಾಯಣರಾಯರು ಆಫೀಸ್ ಮುಗಿಸಿಕೊಂಡು ಬೈಸಿಕಲ್ಲಿನ ಮೇಲೆ ಮನೆಗೆ ಹಿಂತಿರುಗುತ್ತಿದ್ದರು ಅವರ ದಾರಿ ಶೇಷಾದಿ ಮೆಮೋರಿಯಲ್ ಕಟ್ಟಡದ ಪಕ್ಕದಲ್ಲಿ ಹೊರಟು ಸ್ಟ್ಯಾಚ್ಯೂ ಮುಂದುವಡೆಯಿಂದ ದಕ್ಷಿಣದ ದೊಡ್ಡ ರಸ್ತೆಗೆ ಸೇರತಕ್ಕದು ಈ ದಾರಿಯಲ್ಲಿ ನಾರಾಯಣ ಬೈಸಿಕಲ್ ಮೇಲೆ ಒಂದು ದೊಡ್ಡ ರಸ್ತೆಯನ್ನು ಸೇರುವ ಕ್ಷಣಕ್ಕೆ ಸರಿಯಾಗಿ ಸಿಟಿಯ ಪಕ್ಕದಿಂದ ಜಟಕ ಗಾಡಿಯೊಂದು ವೇಗದಿಂದ ಬರುತ್ತಿದ್ದದ್ದು ನಾರಾಯಣರಾಯರ ಬೈಸಿಕಲ್ಲಿಗೆ ದಿಕ್ಕಿ ಹೊಡೆಯಿತು ಜಟಕಾದ ಒಂದು ಬಾಹು ನಾರಾಯಣ ರಾಯರ ಎದೆಗೆ ಅವರು ಕೆಳಕೆ ಬಿದ್ದರು ಅವತಾರ ಮುಗಿಯಿತು ಆ ಘೋರ ಪ್ರಕರಣದ ದಿನ ಅದು ನಡೆದ ಕೆಲವು ನಿರ್ಮೇಶಗೊಳಗಾಗಿ ಲಕ್ಷ್ಮೀನಾರಾಯಣಪ್ಪನವರ ಮನೆಗೆ ವರ್ತಮಾನ ಬಂತು ಆಗ ನಾನು ಅಲ್ಲಿದ್ದೆ ಅಲ್ಲಿಂದ ಮುಂದಿನ ಕಾರ್ಯವನ್ನು ವರ್ಣನೆ ಮಾಡಲು ನನಗೆ ಬಾಯಿಬಾರದು ಅದು ಅವಶ್ಯವೂ ಅಲ್ಲ ಅಂದಿನಿಂದ ಹದಿನೈದಿಪ್ಪತ್ತು ದಿವಸ ಕಳೆದ ಮೇಲೆ ಮುಗಿದ ಮೇಲೆ ಒಂದು ದಿನ ವೆಂಕಟ ಕೃಷ್ಣಯ್ಯನವರು ತಮ್ಮ ಸುಬ್ಬರಾಯನನ್ನು ಹತ್ತಿರ ಕೂಡಿಸಿಕೊಂಡು ಹೀಗೆ ಹೇಳಿದರು ನೋಡಪ್ಪ ಮಗು ಇನ್ನು ಮುಂದೆ ನೀನು ಇರುವುದಕ್ಕೆ ಎರಡು ಜಾಗಗಳಿವೆ ಒಂದು ಮೈಸೂರಿನಲ್ಲಿರುವ ನನ್ನ ಮನೆ ಇನ್ನೊಂದು ಬೆಂಗಳೂರಿನಲ್ಲಿ ನಿಮ್ಮ ತಾಯಿಯ ತಂದೆ ಡಾಕ್ಟರ್ ಸಿಬಿ ರಾಮರಾಯರ ಮನೆ ಈ ಎರಡೂ ಕಡೆಗಳಲ್ಲಿ ನಿನಗೆ ಎಲ್ಲಿ ಇಷ್ಟವಿದ್ದರೆ ಅಲ್ಲಿ ನೀನಿರಬಹುದು ಮೈಸೂರಿಗೆ ಬಂದರೆ ಅಲ್ಲಿ ನಿನ್ನನ್ನು ಸಂರಕ್ಷಣೆ ಮಾಡುವವರು ಯಾರೂ ಇಲ್ಲ ನೀನು ಅನಾಥಾಲಯದ ಹದಿನೈದು ಇಪ್ಪತ್ತು ಮಂದಿ ಮಕ್ಕಳ ಹುಡುಗರೊಡಗೆ ಹುಡುಗರೊಡನೆ ಒಬ್ಬನಾಗಿ ಇರಬೇಕಾಗುತ್ತದೆ ಅವರಂತೆ ನೀನು ಅವರಿಗಾದದ್ದು ನಿನಗಾಗುತ್ತದೆ ಬೆಂಗಳೂರಿನಲ್ಲಿ ನಿಮ್ಮ ತಾತನ ಮನೆಯಲ್ಲಿ ನಿಮ್ಮ ತಾತನು ಅಜ್ಜಿಯು ನಿಮ್ಮ ತಾಯಿಯು ನೋಡಿಕೊಳ್ಳುತ್ತಾರೆ ರಾಮರಾಯರಿಗೆ ದ್ರವ್ಯಾನುಕೂಲವಿರುವುದರಿಂದ ಅವರು ನಿನ್ನ ಮೇಲ್ದರ್ಜೆಯ ಓದಿಗೂ ಉತ್ತರೋತ್ತರ ಭವಿಷ್ಯಕ್ಕೂ ಸಹಾಯ ಮಾಡುವ ಶಕ್ತಿ ಅವರಿಗಿದೆ ಇದರಲ್ಲಿ ನಿನಗೆ ಯಾವುದು ಇಷ್ಟವೋ ಅದರಂತೆ ಮಾಡು ಆಲೋಚನೆ ಮಾಡಿ ನಿನ್ನ ಜಾಗ ಗೊತ್ತು ಮಾಡಿಕೊ ನೀನು ನನ್ನ ಬಳಿ ಇರುವುದಾದರೆ ನನಗೆ ಪರಮ ನೀನು ನನಗೆ ಭಾರವಲ್ಲ ಅತ್ಯಂತ ಪ್ರಿಯನಾಗಿದ್ದಿ ಆದರೆ ನಿನ್ನ ಭವಿಷ್ಯವನ್ನು ಚಿಂತಿಸಬೇಕಾದದ್ದು ನನ್ನ ಕರ್ತವ್ಯ ಕರ್ತವ್ಯ ನೋಡು ನಿಮ್ಮ ತಾಯಿ ನಿಮ್ಮ ಅಜ್ಜಿ ನಿಮ್ಮ ತಾತ ಅವರೊಡನೆ ಮಾತನಾಡಿ ಗೊತ್ತು ಮಾಡು ಇದು ವೆಂಕಟಕೃಷ್ಣಯ್ಯನವರ ಆತ್ಮಗುಣ ಅಯಂ ನಿಜ ಪರೋವೇತಿ ಗಣನಾ ಲಘು ಚೇತಸ್ಸಾಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ ವೆಂಕಟಕೃಷ್ಣಯ್ಯನವರದು ಸಮಸ್ತ ಲೋಕವು ಸ್ವಂತ ಕುಟುಂಬವೆಂಬಂತೆಯೇ ಎಣಿಕೆ ಲೇಖನತಾಯ ವೆಂಕಟಕೃಷ್ಣಯ್ಯನವರು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೇಳುತ್ತಿದ್ದರು ಸುಮಾರು ಐದು ಗಂಟೆಗೆ ತಲೆಗೆ ಒಂದು ಲಪಟ್ಟೆ ಬಿಗಿದು ಆರ್ಟಿಕಲ್ ಬರೆಸಲು ಕೂಡುತ್ತಿದ್ದರು ಅವರು ಹೇಳಿದ್ದನ್ನು ಶಿಷ್ಯರೊಬ್ಬರು ಬರೆದುಕೊಳ್ಳುತ್ತಿದ್ದರು ಇಂಗ್ಲಿಷಿನಲ್ಲಿ ಅಥವಾ ಕನ್ನಡದಲ್ಲಿ ವೆಂಕಟಕೃಷ್ಣಯ್ಯನವರು ಸಾಮಾನ್ಯವಾಗಿ ಮದರಾಸು ಮೈಲ್ ಪತ್ರಿಕೆಯ ಒಂದು ಸಂಚಿಕೆಯಲ್ಲಿ ಸಂಚಿಕೆಯನ್ನು ಕೈಯಲ್ಲಿ ಹಿಡಿದು ಅಂದಿನ ವಿಷಯವನ್ನು ಆರಿಸಿಕೊಳ್ಳುತ್ತಿದ್ದರು ಆ ಪತ್ರಿಕೆ ವೆಂಕಟಕೃಷ್ಣಯ್ಯನವರಿಗೆ ಸೂಚನೆ ಕೊಟ್ಟು ಮನಸ್ಸನ್ನೆಬ್ಬಿಸುತ್ತಿತ್ತು ಬರವಣಿಗೆಯ ಮನೋಭಾವವು ಶೈಲಿಯು ವೆಂಕಟಕೃಷ್ಣಯ್ಯನವರದೇ ಅವರದು ಸರಳವಾದ ಶೈಲಿ ಸ್ವಾಭಿಕ ಸ್ವಾಭಾವಿಕವಾದದ್ದು ಅವರ ಕನ್ನಡವು ಜನರೂಗೆ ಅನುಸಾರವಾಗಿ ಆದರೆ ಸಂಸ್ಕೃತದಲ್ಲಿ ವ್ಯುತ್ಪನ್ನರಾದವರ ಪದಸೌಷ್ಠದಿಂದ ಕೂಡಿ ರಂಜಕವಾಗಿರುತ್ತಿತ್ತು ಅವರ ಇಂಗ್ಲಿಶು ವೀರೇವತ್ತಾದದ್ದು ಅದರಲ್ಲಿ ಒಳ್ಳೊಳ್ಳೆ ಇಡಿಎಂಗಳನ್ನು ಉಪಯೋಗಿಸುತ್ತಿದ್ದರು ಆ ಲೇಖನ ಕಾರ್ಯ ಸುಮಾರು ಏಳುವರೆಗೆ ಏಳರವರೆಗೆ ನಡೆಯುವುದು ಅದರ ಮಧ್ಯದಲ್ಲಿ ಕಾಫಿ ಅನಂತರ ವಾಕಿಂಗ್ ರಥನಿಷ್ಠೆ ಅವರು ಪತ್ರಿಕಾ ವ್ಯವಸಾಯವನ್ನು ನೆನಪಿಗೆ ತಂದುಕೊಂಡಾಗ ಒಂದು ದುಃಖದ ಪ್ರಕರಣ ಜ್ಞಾಪಕಕ್ಕೆ ಬರುತ್ತದೆ ಸುಮಾರು ಸಾವಿರದ ಒಂಬೈನೂರ ಅವರಿಗೆ ಒಂದು ಪತ್ರ ವಿಯೋಗವಾಯಿತು ಅವರಿಗಿದ್ದ ಒಬ್ಬ ಮಗಳು ಆಕೆಯ ಗಂಡ ಮೂರ್ತಿ ಎಂಬಾತನು ಬಹುಶಃ ಪ್ಲೇಗಿನಿಂದ ತೀರಿಕೊಂಡರು ಈ ದುಃಖ ಸಂದರ್ಭಗಳಲ್ಲಿ ಯಾವುದೋ ಒಂದು ನಡೆದಾಗ ಮನೆಯಿಂದ ಶವ ಶವ ಮುನ್ನ ವೆಂಕಟಕೃಷ್ಣಯ್ಯನವರು ಏನೋ ಪುಣ್ಯಾತ್ಮ ಈ ಹೊತ್ತಿನ ಆರ್ಟಿಕಲ್ ಇನ್ನೂ ಬರೆಯಲಿಲ್ಲವೇನೋ ಕಾಗದ ಕಡ್ಡಿ ತೆಗೆದುಕೊಂಡು ಬಾ ಎಂದು ಹೇಳಿ ಅಂದಿನ ಲೇಖನ ಬರೆಯಿಸಿ ಮುಗಿಸಿದರು ಇಂತಹದ್ದು ಅವರಿಗಿದ್ದ ಕರ್ತವ್ಯ ನಿಷ್ಠೆ ಪರಿಹಾರಾಸ್ಪದ ವೆಂಕಟಕೃಷ್ಣಯ್ಯನವರು ಮಾಫ್ ಮಾಡಬೇಕು ಏನದು ಅಪ್ಪಣೆಯಾಗಲಿ ನಿಮಗೆ ಏನೋ ನೋವಿರುವಂತೆ ಕಾಣುತ್ತದೆ ಏನೂ ಇಲ್ಲವಲ್ಲ ಇಲ್ಲ ನೀವು ಕುಳಿತಿರುವ ರೀತಿಯನ್ನು ನೋಡಿದರೆ ನನ್ನ ಮನಸ್ಸಿಗೆ ಆಗನಿಸುತ್ತದೆ ಆದ್ದರಿಂದ ನನಗೆ ಅಪ್ಪಣೆ ಕೊಡಬೇಕು ಹೀಗೆ ಹೇಳುತ್ತಾ ಆ ತನ್ನ ಜವಾನನನ್ನು ಕರೆದು ವೆಂಕಟ ಪಾದಗಳ ಕಡೆ ನೋಡು ಎಂದ ಆ ಜವಾನನು ವೆಂಕಟ ಕೃಷ್ಣಯ್ಯನವರ ಎಡಗಾಲಿನದು ಬಡಗಾಲಿನ ಮೇಲೆಯೋ ಬಲಗಾಲಿನದು ಎಡಗಾಲಿನ ಮೇಲೆಯೋ ಬಿಗಿಯಾಗಿ ಕಟ್ಟಿದ್ದದನ್ನು ನೋಡಿ ಮುಸಿನಗೆ ನಗುತ್ತಾ ದಾರಗಳನ್ನು ಬಿಚ್ಚಿ ಎಡಗಾಲಿನದನ್ನು ಎಡಗಾಲಿಗೂ ಬಲಗಾಲಿನ ಬಡಗಾಲಿನದನ್ನು ಬಲಗಾಲಿಗೂ ತೊಡಿಸಿ ಬಿಗಿಯಿಲ್ಲದಂತೆ ದಾರಗಳನ್ನು ಕಟ್ಟಿದ ವೆಂಕಟಕೃಷ್ಣಯ್ಯನವರು ನನಗೆ ತಿಳಿಯಲೇ ಇಲ್ಲವಲ್ಲ ಇದು ಎಂದು ನಗುತ್ತಾ ಉತ್ತರ ಹೇಳಿದರು ಕಸಗುಡಿಸಿದವರು ಗುಡಿಸಿದವರು ಬೂಸನು ಹೇಗೆ ಇಟ್ಟಿದ್ದರೋ ಹಾಗೆಯೇ ಇವರು ಮೆಟ್ಟಿಕೊಂಡು ದಾರ ಕಟ್ಟಿಕೊಂಡಿದ್ದರಂತೆ ಬೋಧನಾ ಕ್ರಮ ವೆಂಕಟಕೃಷ್ಣಯ್ಯನವರ ಬೋಧನಾ ಕ್ರಮವನ್ನು ಕುರಿತು ಅನೇಕ ಮಂದಿ ಶಿಷ್ಯರಿಂದ ನಾನು ಕೇಳಿದ್ದೇನೆ ಅವರು ವಿಶೇಷವಾಗಿ ಪಾಠ ಹೇಳುತ್ತಿದ್ದ ವಿಷಯಗಳು ಇಂಗ್ಲಿಷ್ ಸಾಹಿತ್ಯ ಮತ್ತು ಚರಿತ್ರೆ ಆದರೆ ವಿಷಯದ ನಿಷ್ಕರ್ಷೆ ಎಷ್ಟು ಮಾತ್ರವೂ ಇರಲಿಲ್ಲ ಪಠ್ಯ ಒಂದು ಪಾಠವನ್ನು ನವಮಾತ್ರವಾಗಿರಿಸಿಕೊಂಡು ಆ ಪ್ರಸ್ತಾವದಿಂದ ಪ್ರಪಂಚದ ಎಲ್ಲ ಭಾಗಗಳಿಗೂ ಪ್ರಯಾಣ ಮಾಡುತ್ತಿದ್ದರು ಕೆಲವು ಹೆಸರುಗಳನ್ನಂತೂ ಅವರು ದಿನದಿನವೂ ಸ್ಮರಣೆ ಮಾಡಬೇಕು ರಗ್ಬಿಯ ಆರ್ನಾಲ್ಡ್ ಗ್ಲ್ಯಾಡ್ಸನ್ ಟೆಲಮಾಕಸ್ ಲಿಂಕನ್ ಜಾಡ್ ವಾಷಿಂಗ್ಟನ್ ಬುಕರ್ ಟಿ ವಾಷಿಂಗ್ಟನ್ ಬೆಂಜಮಿನ್ ಫ್ರಾಂಕ್ಲಿನ್ ಇನ್ನು ಅನೇಕ ಮಂದಿ ಮಹಾಪುರುಷರು ಪಾಠಕಾಲದಲ್ಲಿ ಅಲ್ಲಿ ತಾಂಡವವಾಡುತ್ತಿದ್ದರು ವಿದ್ಯಾರ್ಥಿಗಳಿಗಾದರೂ ಕುತೂಹಲ ಕ್ಷಣೆ ಕ್ಷಣೆ ಹೊಸದಾಗುತ್ತಿತ್ತು ಮಾತಿನ ಜರಿ ವಿಷಯದ ಗಾಂಭೀರ್ಯ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳುವವರು ತಮ್ಮನ್ನೇ ಮರೆತುಕೊಂಡು ಉತ್ಸಾಹ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಕಾರಕವಾಗಿರುತ್ತಿತ್ತು ಪರೀಕ್ಷಾರ್ಥವಾಗಿ ಅವರು ಪಾಠ ಹೇಳಿದವರಲ್ಲ ವಿದ್ಯಾರ್ಥಿಗಳು ಶೀಲವಂತರಾಗಬೇಕೆಂಬುದು ಅವರ ಮುಖ್ಯ ಉದ್ದೇಶ ದೇಶಭಕ್ತಿ ಬೋಧನೆ ಅವರಲ್ಲಿ ಪ್ರತ್ಯಕ್ಷವಾಗಿತ್ತು ದಂಡನೆ ವೆಂಕಟಕೃಷ್ಣಯ್ಯನವರು ವಿದ್ಯಾರ್ಥಿಗಳನ್ನು ದಂಡಿಸುತ್ತಿದ್ದುದು ತಪ್ಪು ಮಾಡಿದವನೆಂದು ತಿಳಿದ ವಿದ್ಯಾರ್ಥಿಯನ್ನು ಬೆತ್ತದಿಂದ ತಿಳುತ್ತಿದ್ದರು ಅವನ ಕಣ್ಣಿನಲ್ಲಿ ನೀರು ಉಕ್ಕಿದೊಡನೆಯೇ ಗುರುಗಳು ಗುರುಗಳ ಕಣ್ಣು ನೀರು ತುಂಬುವುದು ಬೆತ್ತವನ್ನು ಬದಿಗೆ ಹಾಕಿ ಹುಡುಗನನ್ನು ಬಾಚಿ ತಬ್ಬಿಕೊಳ್ಳುವರು ತಮ್ಮ ಕೊಠಡಿಗೆಯನ್ನು ಕರೆದುಕೊಂಡು ಹೋಗಿ ಬಾಯಿ ತುಂಬ ಪೆಪ್ಪರ್ಮಂಟು ದ್ರಾಕ್ಷಿ ಕಲ್ಲು ಸಕ್ಕರೆಗಳನ್ನು ತುಂಬುತ್ತಿದ್ದರು ಅವರ ರೂಮಿನಲ್ಲಿ ಕಜ್ಜೂರ ಬಾದಾಮಿ ಮೊದಲಾದವನ್ನು ತುಂಬಿದ ಗಾಜಿನ ಜಾಡಿಗಳನ್ನು ಬಿರುವಿನಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ ಅದಲ್ಲ ವಿದ್ಯಾರ್ಥಿಗಳಿಗಾಗಿ ಮುಖ್ಯವಾಗಿ ಏಟು ತಿಂದ ವಿದ್ಯಾರ್ಥಿಗಳಿಗಾಗಿ ಹೀಗಾಗಿ ವಿದ್ಯಾರ್ಥಿಗಳಲ್ಲಿಯೇ ಒಂದು ಸಂಚು ನಡೆಯುತ್ತಿತ್ತು ಒಬ್ಬನನ್ನು ಒಡಂಬಡಿಸಿ ಅವನ ಮೇಲೆ ದೂರು ಹೇಳಿ ಅವನನ್ನು ಹೊಡಿಸುವುದು ಆಮೇಲೆ ಬಂದ ತಿಂಡಿಗಳನ್ನು ಎಲ್ಲರೂ ಹಂಚಿಕೊಳ್ಳುವುದು ಹೀಗೆ ಮಾಡಿದವರಲ್ಲಿ ಒಬ್ಬ ವಿದ್ಯಾರ್ಥಿ ನನಗೆ ಸ್ನೇಹಿತನಾಗಿದ್ದವ ಸತ್ಕಾರ ಕಡೆಯ ದಿನಗಳಲ್ಲಿ ಅವರು ಅಡ್ವೊಕೇಟ್ ಚಂದ್ರಶೇಖರಯ್ಯರ್ ಅವರ ಮನೆಯಲ್ಲಿ ಹಗಲಿನ ಭೋಜನ ಮಾಡುತ್ತಿದ್ದರು ರಾತ್ರಿ ಉಪವಾಸ ಹಾಲು ನೀರು ವಿದ್ಯಾರ್ಥಿಗಳು ತಂದುಕೊಡುವರು ರೈ ಆ ಶ್ರೀನಿವಾಸ ಶಾಸಿಗಳಿಗೆ ವೆಂಕಟಕೃಷ್ಣಯ್ಯನವರಲ್ಲಿ ಅತ್ಯಂತ ಪೂಜ್ಯಭಾವ ಅವರು ಮೈಸೂರಿಗೆ ಹೋದಾಗಲೆಲ್ಲ ಮೊದಲೇ ವೆಂಕಟ ಕೃಷ್ಣಯ್ಯನವರಿಗೆ ತಿಳಿಸಿ ಅವರ ದರ್ಶನಕ್ಕಾಗಿ ಹೋಗುತ್ತಿದ್ದರು ಒಂದು ಸಾರಿ ಶಾಸಿಗಳು ಅಲ್ಲಿಗೆ ಹೋಗಿದ್ದಾಗ ವೆಂಕಟ ಒಂದು ತಟ್ಟೆಯ ತುಂಬಾ ಹಣ್ಣು ಖರ್ಜೂರ ದ್ರಾಕ್ಷಿಗಳನ್ನು ಇತರ ತಿಂಡಿಗಳನ್ನು ಇರಿಸಿ ಶಾಸಿಗಳ ಮುಂದೆ ಇಟ್ಟರು ನಾನು ಏನೂ ಮುಟ್ಟುವಂತಿಲ್ಲವಲ್ಲ ವ್ಯಾಧಿಗ್ರಸ್ತನಾಗಿದ್ದೇನಲ್ಲ ಎಂದರು ವೆಂಕಟ ಕೃಷ್ಣಯ್ಯನವರು ನಿಮ್ಮನ್ನು ಊಟಕ್ಕೆ ಏಳಿರೆಂದು ಹೇಳುವ ಸಂತೋಷ ನನ್ನ ಪಾಲಿಗೆ ಇಲ್ಲವಲ್ಲ ನೀವು ಏನೂ ತೆಗೆದುಕೊಳ್ಳದೆ ಹೋದರೆ ನನ್ನ ಮನಸ್ಸು ಕಳವಳಪಡುತ್ತದೆ ಎನ್ನುತ್ತಾ ಕಣ್ಣೀರಿಟ್ಟರು ನಾನು ಆಗ ಅಲ್ಲಿದ್ದೆ ಪ್ರಜಾಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಪ್ರಜಾಪಕ್ಷವೆಂಬ ಕಕ್ಷಿ ಮೈಸೂರಿನಲ್ಲಿ ಪ್ರಬಲವಾಗಿದ್ದಷ್ಟೆ ಆಗ ಒಂದು ಸಂಗತಿ ನಡೆಯಿತು ಪ್ರಜಾಪ್ರತಿನಿಧಿ ಸಭೆ ಆಗ ಜಗನ್ಮೋಹನ ಬಂಗಲೆಯಲ್ಲಿ ತೇರುತ್ತಿತ್ತು ಸಭೆಯ ವೇದಿಕೆಯ ಮೇಲೆ ದಿವಾನರು ಅವರ ಸಹೋದ್ಯೋಗಿಗಳು ಕೂಡುತ್ತಿದ್ದರು ಅವರ ಎಡಗಡೆ ಪಶ್ಚಿಮಾಭಿಮುಖವಾಗಿ ಮುಂದುಗಡೆ ಸಾಲಿನ ಮೊದಲಿನ ಐದಾರು ಕುರ್ಚಿಗಳಲ್ಲಿ ವೆಂಕಟಕೃಷ್ಣಯ್ಯನವರು ಶ್ರೀನಿವಾಸರಾಯರು ವಾಸುದೇವರಾಯರು ಮೊದಲಾದ ಹಿರಿಯ ಸದಸ್ಯರು ಕೂಡುತ್ತಿದ್ದರು ಇದು ಬಹು ವರ್ಷಗಳಿಂದ ಬಂದಿದ್ದ ರೂಢಿ ಪ್ರಜಾಪಕ್ಷದ ನಾಯಕರು ಕೆಲವರು ವೆಂಕಟಕೃಷ್ಣಯ್ಯನವರದು ಏನು ಹೆಚ್ಚು ಅವರೇಕೆ ಮೊದಲಿನ ಪೀಠಗಳಲ್ಲಿ ಕೊಡಬೇಕು ನಾವೇಕೆ ಕೊಡಬಾರದು ಎಂದು ಮಾತನಾಡಿಕೊಂಡು ಹನ್ನೆರಡು ಗಂಟೆಗೆ ಪ್ರಾರಂಭವಾಗಬೇಕಾಗಿದ್ದ ಸಭೆಗೆ ಹನ್ನೊಂದಕ್ಕೆ ಬಂದು ಮೊದಲಿನ ಪೀಠಗಳಲ್ಲಿ ಕುಡಿದರು ಅಬ್ಬಾಸ್ ಖಾನ್ ಸಾಹೇಬರು ಜಿ ಪರಮೇಶಯ್ಯನವರು ಎಚ್ ಸಿದಾಸಪ್ಪನವರು ಮೊದಲಾದವರು ಆ ಪೀಠದ ಪೀಠಗಳಲ್ಲಿದ್ದವರು ಹನ್ನೆರಡು ಗಂಟೆಗೆ ಸರಿಯಾಗಿ ದಿವಾನ್ ಮಿರ್ಜಾ ಸಾಹೇಬರು ಸಭಾ ಮಂದಿರವನ್ನು ಪ್ರವೇಶಿಸಿ ಅಲ್ಲಿ ಮುಂದೂಗಡೆ ಪೀಠಸ್ಥರಾಗಿದ್ದವರನ್ನು ಕಂಡರು ಯಾವ ಮಾತನ್ನೂ ಆಡಲಿಲ್ಲ ಅದಕ್ಕೆ ಎಂಟು ಹತ್ತು ನಿಮಿಷಕ್ಕೆ ಮುಂಚೆ ವೆಂಕಟಕೃಷ್ಣಯ್ಯನವರು ಅವರ ಸ್ನೇಹಿತರು ಬಂದಿದ್ದರು ಮುಂದಿನ ಸಾಲಿನ ಪೀಠಗಳು ಭತ್ತಿಯಾಗಿದ್ದದನ್ನು ಕಂಡು ಅವರು ಅಲ್ಲಿರಲಿ ಜಾಗ ಖಾಲಿ ಇರುವ ಕಡೆ ನಾವು ಕೂಡೋಣ ಅದರಲ್ಲೇನು ವ್ಯತ್ಯಾಸ ಎನ್ನುತ್ತಾ ಒಂದು ಮೂಲೆಯಲ್ಲಿದ್ದ ಕುರ್ಚಿಗಳ ಮೇಲೆ ಕುಳಿತರು ಸಭಾ ಕಾರ್ಯ ಆರಂಭವಾಯಿತು ಯಾವುದೋ ವಿಷಯ ಚರ್ಚೆಗೆ ಬಂತು ಅದನ್ನು ಕುರಿತು ಅಗ್ರಾಸನದ ಸಮೀಪದಲ್ಲಿದ್ದ ಮುಖಂಡರುಗಳೆಲ್ಲ ಭಾಷಣ ಮಾಡಿದರು ಆ ಭಾಷಣಗಳು ಮುಗಿದ ಮೇಲೆ ವಿಷಯವನ್ನು ಸಭೆಯ ತೀರ್ಮಾನ ಕೊಡುವ ಮುನ್ನ ಮಿರ್ಜಾ ಸಾಹೇಬರ್ ಅವರು ಅಧ್ಯಕ್ಷ ಸ್ಥಾನದಿಂದ ವೆಂಕಟಕೃಷ್ಣಯ್ಯನವರ ಕಡೆ ತಿರುಗಿ ಹೇಳಿದರು ಕೇಳಿದರು ಮಿಸ್ಟರ್ ವೆಂಕಟ ಹ್ಯಾವ್ ಯು ನಥಿಂಗ್ ಟು ಸೇ ಮೆನಿ ವೆಂಕಟ ಕೃಷ್ಣಯ್ಯ ಮೆನಿ ಮೆಂಬರ್ಸ್ಪೋಕನ್ ದ್ ಇನ್ ಆಫ್ ಐ ಆಮ್ ಆಂಶಿಯಸ್ ಟು ನೋ ಯುವರ್ ಯೂಸ್ ಗೌರ್ಮೆಂಟ್ ಕೆನಾಟ್ ಇಗ್ನೋರ್ ದ ಯೂಸ್ ಆಫ್ ಎ ವೆಟ್ರನ್ ಲೈಕ್ ಸಭೆಯ ಬಹುಭಾಗಕ್ಕೆ ಸಂತೋಷವಾಗಿ ಚಪ್ಪಾಳೆ ಬಂದಿತು ಮಿರ್ಜಾರವರು ಪಕ್ಷಪಾತ ಮಾಡಿದರೆಂದು ಸಭೆಗೆ ಅವಮಾನ ಮಾಡಿದರೆಂದು ಗುಸುಗುಸು ನಡೆಯಿತು ವೆಂಕಟ ಕೃಷ್ಣಯ್ಯನವರ ನಡತೆಯಲ್ಲಾಗಲಿ ಅಂತರಂಗದಲ್ಲಾಗಲಿ ಯಾವ ಹೆಚ್ಚು ಕಡಿಮೆಯೂ ಆಗಲಿಲ್ಲ ಕಡೆ ದಿನಗಳಲ್ಲಿ ಮಿರ್ಜಾ ಸಾಹೇಬರಿಗೂ ವೆಂಕಟಕೃಷ್ಣಯ್ಯನವರಿಗೂ ಮನಸ್ತಾಪ ಬಂದದ್ದುಂಟು ಮಿರ್ಜಾ ಸಾಹೇಬರು ಆಗ ಮಾಡಿದ್ದನ್ನು ನಾನೂ ಆಗಲೂ ಒಪ್ಪಲಿಲ್ಲ ಅದು ಘನತೆಯ ದಾರಿಯಲ್ಲವೆಂದು ಉದಾರತೆ ಉದಾರತೆಯಲ್ಲವೆಂದು ಈಗಲೂ ಅಭಿಪ್ರಾಯವಿಟ್ಟುಕೊಂಡಿದ್ದೇನೆ ವೆಂಕ ವೆಂಕಟಕೃಷ್ಣಯ್ಯನವರ ಅವಸಾನ ಕಾಲದಲ್ಲಿ ಅವರ ದರ್ಶನಕ್ಕಾಗಿ ನಾನು ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ ಹೋಗಿದ್ದೆ ಅವರು ಎಂದಿನಂತೆ ಪ್ರಸನ್ನ ಚಿಂತೆಯ ಚಿಹ್ನೆಯನ್ನು ಚಿಹ್ನೆಯನ್ನು ಕಾಣಿಸಲಿಲ್ಲ ಆಗ ಸುತ್ತಮುತ್ತ ಇದ್ದ ಶುಶ್ರೂಷಾಕರ್ತರು ಅವರ ಶಿಷ್ಯರು ಬಹು ವರ್ಷಗಳಿಂದ ಮನಸ್ಸನ್ನು ತಯಾರು ಮಾಡಿಕೊಂಡಿದ್ದರು ಏಕಾಕಿ ನಿಸ್ಪೃಹ ಶಾಂತ ಪ್ರಾಣಿ ಪಾತ್ರೋ ದಿಗಂಬರ ಕದಾಶಂಬೋ ಭವಿಷ್ಯಾಮಿ ಕರ್ಮ ನಿರ್ಮೂಲ